ಅರಿಕ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ವಿದ್ಯ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳಲ್ಲಿ ಭಗವಂತನ ವ್ಯಾಪ್ತಿಯನ್ನು ತಿಳಿಸ್ತಾರೆ ವಿದ್ಯೆ ತಾನೆಂದೆನಿಸಿ ಕೊಂಬನಿರುದ್ಧ ದೇವನು ಸರ್ವ ಬುದ್ಧಿ ಓಳ್ಳಲಿ ಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ಅನವಧ್ಯ ರೂಪ ಚತುಷ್ಟಯ ಗಳರಿತವನೇ ಕೋವಿದನು ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಈ ನಾಲ್ಕು ಅಧಿಷ್ಠಾನಗಳಲ್ಲಿ ಅನಿರುದ್ಧ ಪ್ರಜ್ಞುಮ್ನ ವಾಸುದೇವ ಸಂಕರ್ಷಣ ಅಂತ ನಾಲ್ಕು ರೂಪಗಳಿಂದ ಭಗವಂತ ಇರ್ತಾನೆ ಮೊದಲಿಗೆ ವಿದ್ಯೆ ಅಂದರೆ ಏನು ವಿದ್ಯೆ ಅಂದರೆ ಜ್ಞಾನ ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಬುದ್ಧಿ ಅಂದರೆ ಜ್ಞಾನ ಸಾಧನ ಅಲ್ಲಿ ಪ್ರಜ್ಞುಮ್ನ ರೂಪಿ ಪರಮಾತ್ಮ ಸಿದ್ಧಿ ಅಂದರೆ ವಿದ್ಯೆಯಿಂದ ಜ್ಞಾನದಿಂದ ಬಂದದ್ದು ಅದು ಸಿದ್ಧಿ ಅಲ್ಲಿ ಸಂಕಷ್ಟ ರೂಪಿ ಪರಮಾತ್ಮ ಅದು ಜ್ಞಾನದಿಂದ ಬಂದಿರತಕ್ಕಂಥ ಫಲ ಪ್ರಸಿದ್ಧಿ ಅಂದರೆ ಖ್ಯಾತಿ ಅಥವಾ ಕೀರ್ತಿ ಯಶಸ್ಸು ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಸನ್ನಿಧಾನ ವಿದ್ಯೆ ಅಂದರೆ ಓದಿ ಅಥವಾ ಅಧ್ಯಯನ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನಕ್ಕೆ ವಿದ್ಯೆ ಇಲ್ಲಿ ವಿದ್ಯೆ ಅಂದ ತಕ್ಷಣ ಹದಿನೆಂಟು ವಿದ್ಯೆಗಳನ್ನು ಶಾಸ್ತ್ರ ತಿಳಿಸತ್ತೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ಶಿಕ್ಷಾ ಕಲ್ಪ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಇದು ಷಡಂಗಗಳು ಅಂತ ಏನು ಅದು ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರ ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಹೀಗೆ ಹದಿನೆಂಟು ವಿದ್ಯೆಗಳನ್ನು ಶಾಸ್ತ್ರ ಪರಿಚಯ ಮಾಡಿಕೊಳ್ಳುತ್ತೆ ಇವುಗಳನ್ನು ಜೀವನಾಗಿರ್ತಕ್ಕಂಥ ನೇತಾಶಕ್ತಿ ಅಧ್ಯಯನಾದಿಗಳನ್ನು ಮಾಡಬೇಕು ಅವರವರ ಯೋಗ್ಯತಾನುಸಾರ ಈ ವಿದ್ಯೆಯಲ್ಲಿ ಭಗವಂತ ಅನಿರುದ್ಧ ಅನಿರುದ್ಧ ರೂಪಿ ಪರಮಾತ್ಮನ ಸನ್ನಿಧಾನ ಅಂತ ವಿದ್ಯೆಯನ್ನು ಪಡಿಬೇಕು ಅಂತಾದರೆ ಅನಿರುದ್ಧ ರೂಪಿ ಪರಮಾತ್ಮನ ಉಪಾಸನೆ ಮಾಡಿದ್ರೆ ಅಧ್ಯಯನಕ್ಕೆ ನಿರುದ್ಧ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಅಥವಾ ತಡೆ ಅಡ್ಡಿ ಅನ್ನೋದು ಉಂಟಾಗಲ್ಲ ಆದ್ದರಿಂದ ವಿದ್ಯೆಗೆ ಅನಿರುದ್ಧನ ಸ್ಮರಣೆ ಮಾಡಿದ್ರೆ ವಿದ್ಯೆ ಅನ್ನೋದು ಆ ಜೀವನ ಯೋಗ್ಯತೆಯಂತೆ ಪ್ರಾಪ್ತಿಯಾಗ್ತಾ ಇದೆ ಅದಕ್ಕೆ ವಿದ್ಯೆತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಬುದ್ಧಿಯೋಳು ನೆಲೆಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು ಬುದ್ಧಿ ಕಲಿಯದೇ ಬಂದಿರತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಜ್ಞಾನ ಅಥವಾ ಜಾಣತನ ಬುದ್ಧಿ ಜ್ಞಾನ ಸಾಧನ ಅಂತಲೂ ಅರ್ಥ ಅಲ್ಲಿ ಕೃತಿಪತಿಯಾಗಿರ್ತಕ್ಕಂಥ ಪ್ರದ್ಯುಮ್ನರೂಪಿ ಪರಮಾತ್ಮನ ಸನ್ನಿಧಾನ ಮೊದಲಿಗೆ ವಿದ್ಯೆಯಲ್ಲಿ ಶಾಂತಿಪತಿ ಅನಿರುದ್ಧ ಈ ಬುದ್ಧಿ ಅನ್ನೋದು ಎರಡು ರೀತಿಯಾಗಿರ್ತಕ್ಕಂಥದ್ದು ಸುಬುದ್ಧಿ ಮತ್ತು ದುರ್ಬುದ್ಧಿ ಗರುಡ್ ಪುರಾಣದಲ್ಲಿ ಆ ಗರುಡನನ್ನ ಕುರಿತು ಶ್ರೀಕೃಷ್ಣ ಹೇಳ್ತಾನೆ ಬುದ್ಧಿಶ್ಚ ಪತ್ನಿ ಸಾತ್ ವಿರೂಪ ಆ ಬುದ್ಧಿ ಯಾವಾಗಿನಿಂದ ಬಂತು ಅಂದರೆ ಜೀವ ಹೇಗೆ ಅನಾದಿನೋ ಹಾಗೆ ಆ ಜೀವನನ್ನು ಆಶ್ರಯ ಮಾಡಿಕೊಂಡು ನೆರಳಿನಂತೆ ಬೆನ್ನು ಬಿಡದೆ ಅವನ ಜೊತೆಗೆ ಸದಾಕಾಲ ಇರತಕ್ಕಂಥದ್ದು ಪ್ರತಿ ಜನ್ಮದಲ್ಲೂ ಇರ್ತಕ್ಕಂಥ ಪತ್ನಿಯರು ಅಂತ ಸುಬುದ್ಧಿ ಮತ್ತೆ ದುರ್ಬುದ್ಧಿ ಅಂತ ಜೀವನಿಗೆ ಇಬ್ಬರು ಪತ್ನಿಯರು ಅಂತ ಶಾಸ್ತ್ರ ಹೇಳ್ತಾ ಈ ಸುಬುದ್ದಿ ಮತ್ತು ದುರ್ಬುದ್ಧಿ ಜೀವನಿಗೆ ಎರಡು ಹೆಂಡತಿಯರು ಅನಾದಿ ಕಾಲದಿಂದ ಜೀವನ ಜೊತೆಗೆ ಇರ್ತಾರೆ ನೆರಳಿನಂತೆ ಅಂದರೆ ಅವರ ನೆರಳು ಅವರ ಹಿಂದೆ ಮಾತ್ರನೇ ಇರುತ್ತೆ ಅವರನ್ನು ಬಿಟ್ಟು ಬೇರೆಯವರ ಹಿಂದೆ ಜೊತೆಗೆ ಇರೋದಿಲ್ವಲ್ಲ ಆ ರೀತಿಯಾಗಿ ಅನಾದಿಯಿಂದ ಜೀವನ ಜೊತೆಗೆ ಇರತಕ್ಕಂಥದ್ದು ಈ ಸುಬುದ್ಧಿ ಮತ್ತು ದುರ್ಬುದ್ಧಿ ಸತ್ಯ ಅಹಿಂಸೆ ಪರೋಪಕಾರ ಭೂತದೆಯೇ ಧರ್ಮಾಚರಣೆಗೆ ಮಾಡಲಿಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಬುದ್ಧಿಯ ಕಾರ್ಯಗಳು ಅಂದರೆ ಸಹಧರ್ಮಿಣಿಯಾಗಿ ಸುಬುದ್ಧಿಯನ ಪತ್ನಿ ಇದ್ದು ಅಂತ ಸತ್ಯ ಅಹಿಂಸೆ ಪರೋಪಕಾರ ಭೂತದೆಯ ಮೊದಲಾಗಿರ್ತಕ್ಕಂಥ ಸತ್ಕರ್ಮಗಳಲ್ಲಿ ಜೀವನಿಗೆ ಪ್ರೇರಣೆ ಮಾಡಿರ್ತಕ್ಕಂಥವಳು ಆ ಸುಬುದ್ಧಿಯನ್ನ ಪತ್ನಿ ಅದೇ ದುರ್ಬುದ್ಧಿಯನ್ನ ಪತ್ನಿಯ ಪ್ರೇರಣೆ ಆಯಿತು ಅಂದರೆ ಹಿಂಸೆ ಕ್ರೌರ್ಯ ಅಸತ್ಯ ಅಧರ್ಮಾಚರಣೆ ಇದಕ್ಕೆಲ್ಲ ಪ್ರೇರಕಳಾಗಿರ್ತಕ್ಕಂಥವಳು ಅದೃಷ್ಟ ಹೆಂಡ್ತಿ ಈ ಇಬ್ಬರೂ ಹೆಂಡತಿಯರ ಸಹವಾಸದಿಂದ ಆ ಜೀವನಾಗಿರ್ತಕ್ಕಂಥವನು ಸತ್ಕರ್ಮ ಮತ್ತು ದುಷ್ಕರ್ಮ ಅನ್ನೋ ಸಂತತಿಯನ್ನು ಅವನ ಯೋಗ್ಯತೆ ಎಂದೇ ಪಡೀತಾನೆ ಸತ್ಕರ್ಮ ಮತ್ತು ದುಷ್ಕರ್ಮ ಅನ್ನೋದೇ ಸಂತತಿ ಮಕ್ಕಳು ಈ ಪ್ರದ್ಯುಮ್ನ ರೂಪಿ ಪರಮಾತ್ಮನೇ ಬುದ್ಧಿಗೆ ಪ್ರೇರಕನಾಗಿರ್ತಕ್ಕಂಥವನು ಅವನನ್ನು ನಾವು ಸದಾಕಾಲ ಸ್ಮರಣೆ ಮಾಡಿದ್ರೆ ನಮಗೆ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ ದುರ್ಬುದ್ಧಿಯ ಪ್ರವೃತ್ತಿ ನಮ್ಮಲ್ಲಿ ಆಗದೇ ಇದ್ದಂತೆ ತಡೀತಾನೆ ಅಕಸ್ಮಾತ್ ಅಂತಹ ಕೃತಿಪತಿ ಪ್ರದ್ಯುಮ್ನನ್ನು ನಾವು ಉಪಾಸನೆ ಮಾಡದೇ ಇದ್ದರೆ ನಮಗೆ ದುರ್ಬುದ್ಧಿಯನ್ನು ಉಂಟು ಮಾಡ್ತಾನೆ ಸದ್ಬುದ್ಧಿಯಿಂದ ಆಗ್ತಕ್ಕಂಥ ಕಾರ್ಯಗಳ ಪ್ರವೃತ್ತಿಯನ್ನು ಮಾಡೋದೇ ಇಲ್ಲ ಆದ್ದರಿಂದ ಆ ಬುದ್ಧಿ ಒಳಗೆ ಕೃತಿಪತಿ ನಾವು ಉಪಾಸನೆಯನ್ನು ಮಾಡಬೇಕು ಸಿದ್ಧಿ ಎನಿಸುವ ವಿದ್ಯೆಯಿಂದ ಅಥವಾ ಜ್ಞಾನದ ಬಲದಿಂದ ಬಂದಿದ್ದು ಫಲ ಏನಿದೆಯಲ್ಲ ಅದಕ್ಕೆ ಸಿದ್ಧಿ ಅಂತ ಅಲ್ಲಿ ಸಂಕಷ್ಟ ರೂಪೆ ಪರಮಾತ್ಮ ಸಿದ್ಧಿ ಅಂದರೆ ಕಾರ್ಯಸಿದ್ಧಿ ಬುದ್ಧಿಬಲದಿಂದ ವಿದ್ಯೆ ಆಮೇಲೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡ್ತಾ ಇದೆ ಕಾರ್ಯಸಿದ್ಧಿ ಆಗಬೇಕು ನಾವು ಹಿಡಿದ ಕಾರ್ಯ ಅಂತಾದರೆ ಅಲ್ಲಿ ಸಂಕಷ್ಟ ರೂಪಿ ಪರಮಾತ್ಮನ ನಿತ್ಯದಲ್ಲೂ ಕೂಡ ನಾವು ಉಪಾಸನೆಯನ್ನು ಮಾಡಬೇಕು ಸಂಕಷಣ ನೆನೆದರೆ ಸಂತಾನ ಅಭಿವೃದ್ಧಿ ಅಂತ ಸಂತಾನ ಸಂಪತ್ತು ಎಲ್ಲ ಆಗಬೇಕು ಅಂತ ಆದರೆ ಸಂಕಷ್ಟ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ಸಿದ್ಧಿ ಆಗತ್ತೆ ಅಂತ ಪ್ರಸಿದ್ಧ ನಾಮಕ ವಾಸುದೇವ ಕಾರ್ಯಸಿದ್ಧಿಯಿಂದ ಪ್ರಸಿದ್ಧಿ ಅಂದರೆ ಯಶಸ್ಸು ಕೀರ್ತಿ ಇದಕ್ಕೆ ನಿಯಾಮಕವಾಗಿರ್ತಕ್ಕಂಥ ಭಗವದ್ ರೂಪ ವಾಸುದೇವ ಈ ವಾಸುದೇವ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ನಮಗೆ ಪ್ರಸಿದ್ಧಿ ಅನ್ನೋದು ಲೋಕದಲ್ಲಿ ಬರ್ತಾ ಇದೆ ಅಂತ ಅದಕ್ಕೆ ವ್ಯಾಖ್ಯಾನಕಾರರು ಒಂದು ದುಷ್ಟಾಂತವನ್ನು ಕೊಡ್ತಾರೆ ಲೋಕದಲ್ಲಿ ಪಾಪವನ್ನು ಕಳೆದು ಪವಿತ್ರ ಮಾಡ್ತಕ್ಕಂಥವಳು ಗಂಗೆ ಅಂತ ಪ್ರಸಿದ್ಧಿ ಗಂಗಾ ಗಂಗೆ ತಿಯೋ ಪ್ರೂಯ ತು ಜನಾಂಶತೈರಪಿ ಮುಚ್ಚತೆ ಸರ್ವ ಪಾಪೇಪ್ಯೋ ವಿಷ್ಣು ಅಂತ ಎಷ್ಟೋ ಯೋಜನ ದೂರದಲ್ಲಿ ಇದ್ದು ನಾವು ಸ್ಮರಣೆ ಮಾಡಿದರೂ ಕೂಡ ಅನಂತ ಜನ್ಮಗಳು ಅನಂತ ಪಾಪಗಳು ಪರಿಹಾರ ಆ ಗಂಗಾ ಆ ಗಂಗೆ ಅಂತರ್ಗತನಾಗಿ ಸೈವ ದ್ರವರೂಪೇಣ ಗಂಗಾಂಬೋ ಅನಾಥ ಸಂಶಯ ಅಂತ ಭಗವಂತನೇ ಅಲ್ಲಿತ್ತು ಆ ಪಾಪವನ್ನು ಕಶ್ಮಲವನ್ನು ತೊಳೆಯುವಂಥ ಸಾಮರ್ಥ್ಯ ಗಂಗೆ ಭಗವಂತ ಕೊಟ್ಟಿಯಾನೆ ಅಂತ ಶೋಭಾನದಲ್ಲಿ ಹೇಳ್ತಾರೆ ಆವಾನುಂಗುಷ್ಟಾಭ ತೊಳೆದ ಗಂಗಾ ದೇವಿ ಪಾವನಳೆನಿಸಿ ಮರೆಯಳೆ ಲೋಕದಲ್ಲಿ ಪಾವನ ಅಂತ ಆದರೆ ಗಂಗೆ ಅಂತ ಸ್ಮರಣೆ ಮಾಡಿದರೆ ಸಾಕು ಗಮಯತಿ ನಿರ್ಗಮಯತಿ ಪಾಪಂ ಅಂತ ಗಂಗಾಂತ ಕೂಗಿ ಕರೆದ್ರೂ ಸಾಕು ನಮಗೆ ಪಾಪವನ್ನು ಕಳೀತಾಳೆ ಜೀವನ ಸೇರುವ ಪಾಪ ಬಳೆಬಾಳು ಈ ವಾಸುದೇವಗೆ ಎಣೆಯುಂಟೆ ಆ ಗಂಗೆಗೆ ಅಂತ ಸಾಮರ್ಥ್ಯ ಬಂದಿದ್ದು ಹೆಂಗೆ ಅಂದರೆ ಆ ಗಂಗಾಪಿತನಾಗಿ ವಾಸುದೇವರೂಪಿ ಪರಮಾತ್ಮ ಅಲ್ಲಿ ಇರ್ತಾನೆ ಆ ಗಂಗೆಗೆ ಕೀರ್ತಿಯನ್ನು ತಂದುಕೊಟ್ಟವನೇ ಭಗವಂತ ಆ ವಾಸುದೇವ ಆ ಬ್ರಹ್ಮದೇವರ ತಂದೆ ಬ್ರಹ್ಮನನ್ನು ಹೆತ್ತ ತಂದೆ ಬ್ರಹ್ಮ ತನ್ನ ಪಿತನಾಗಿರ್ತಕ್ಕಂಥ ಪರಮಾತ್ಮನ ಪಾದ ಪ್ರಕ್ಷಾಲನೆಯನ್ನು ಗಂಗಾ ತೀರ್ಥದಿಂದ ಮಾಡಿದ ಆ ನೀರೇ ಪವಿತ್ರ ಜಲವಾಗಿ ಗಂಗೆ ಅಂತ ಕರೆಸ್ಕೊಂಡು ಭೂಲೋಕಕ್ಕೆ ಹರಕೊಂಡು ಬಂದು ಭಗವರ್ಥನ ಪ್ರಯತ್ನದಂತೆ ಮೂರು ಲೋಕದಲ್ಲಿರ್ತಕ್ಕಂಥ ಭಕ್ತರನ್ನು ಉದ್ಧಾರ ಮಾಡಿದ್ಲು ಗಂಗೆ ಅಂತ ಗಂಗಾ ಅಂತ ನಾವು ಕರೆದ್ರೆ ಸಾಕು ಎಷ್ಟೋ ದೂರದಿಂದನೂ ಕೂಡ ನಮ್ಮ ಪಾಪವನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯ ಇದೆ ಅಂತ ಕೇಳ್ತೀವಿ ಇಂಥ ಕೀರ್ತಿಯನ್ನು ಗಂಗೆಗೆ ಕೊಟ್ಟವನು ಯಾರು ವಾಸುದೇವ ಅದಕ್ಕೆ ಪ್ರಸಿದ್ಧ ವಾಸುದೇವ ಪ್ರಸಿದ್ಧಿ ಕೀರ್ತಿ ಖ್ಯಾತಿ ಬರಬೇಕು ಅಂತ ಅಲ್ಲಿ ವಾಸುದೇವ ರೂಪಿ ಉಪಾಸನೆ ಮಾಡಬೇಕು ಅವನೇ ಪ್ರಸಿದ್ಧಿಗೆ ನಿಯಾಮಕನಾಗಿರ್ತಕ್ಕಂಥ ರೂಪ ಇದು ಒಂದು ರೀತಿಯಾಗಿ ಇನ್ನೊಂದು ರೀತಿಯಾಗಿ ವಿದ್ಯೆ ಅಂತಂದರೆ ಪರವಿದ್ಯೆ ವಿಷ್ಣು ಉತ್ಕರ್ಷ ಜ್ಞಾನಂ ಜ್ಞಾನಮಿತಿ ಅಂತ ಭಗವಂತನ ಗುಣೋತ್ಕರ್ಷ ಜ್ಞಾನನೇ ಜ್ಞಾನ ಅಥವಾ ವಿದ್ಯೆ ಅಂತ ವಿದ್ಯೆ ಅಂದರೆ ಜ್ಞಾನ ಅಂತ ಯಾವ ಜ್ಞಾನ ಅಂದರೆ ಜೀವನ ಸ್ವರೂಪಭೂತವಾಗಿರ್ತಕ್ಕಂಥ ಜ್ಞಾನ ಜ್ಞಾನವೇ ಜೀವನ ಸ್ವರೂಪ ಶರೀರ ಆಗಬೇಕು ಆದರೆ ಅದು ಇನ್ನೂ ಅಭಿವ್ಯಕ್ತಿ ಆಗಿಲ್ಲ ಆದರೆ ಅಭಿವ್ಯಕ್ತಿ ಆವಾಗ ಅಂದರೆ ಅನಿರುದ್ಧ ಶರೀರ ಸ್ಥೂಲ ಶರೀರ ಲಿಂಗ ದೇಹ ಈ ಮೂರೂ ದೇಹದ ಬಿಡುಗಡೆ ಆದರೆ ಸ್ವರೂಪದ ಶಕ್ತಿ ಏನು ಸ್ವರೂಪದ ಸ್ವಭಾವ ಏನು ಅನ್ನೋದು ಅಭಿವ್ಯಕ್ತಿ ಆಗಬೇಕು ಅದು ಇನ್ನೂ ಅಭಿವ್ಯಕ್ತಿ ಆಗಿಲ್ಲ ಸಂಸಾರಾವಸ್ಥೆಯಲ್ಲಿ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷದಲ್ಲಿ ಈ ಮೂರು ದೇಹವನ್ನು ಬಿಟ್ಟು ನಂತರದಲ್ಲಿ ಆ ಸ್ವರೂಪ ಅನ್ನೋದು ಅಭಿವ್ಯಕ್ತಿ ಆಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೋಕ್ಷೋಪಯೋಗಿ ಸಾಧನೆ ಏನಾಗಬೇಕು ಅದನ್ನ ಮಾಡುವಂತಹ ಮೂಲಕ ಅನಿರುದ್ಧ ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕು ಅವರವರ ಯೋಗ್ಯತಾನುಸಾರ ಸಾಧನೆಯನ್ನು ಮಾಡಿಸಿ ಅನುಗ್ರಹ ಮಾಡಬೇಕು ಆದ್ದರಿಂದ ಆ ಸಾಧನೆ ಜ್ಞಾನ ಅನುಸಂಧಾನ ಸಹಿತವಾಗಿರ್ತಕ್ಕಂಥ ಸಾಧನೆ ಆಗಬೇಕು ಜ್ಞಾನ ಅನುಸಂಧಾನ ಇಲ್ಲದೇ ಇದ್ದರೆ ಗಂಗಾ ನದಿಯಲ್ಲೇ ಇರ್ತಕ್ಕಂಥ ಜಲಚರಗಳು ಎನ್ನೋ ಮೋಕ್ಷವನ್ನು ಹೊಂದಬೇಕಾಗಿತ್ತು ಅದೇ ಶ್ರದ್ಧೆಯಿಂದ ಸಂಕಲ್ಪ ನದಿ ಅಭಿಮಾನಿ ದೇವತಾ ಸ್ಮರಣೆ ಇತ್ಯಾದಿ ಎಲ್ಲವನ್ನು ಅನುಸಂಧಾನಕ್ಕೆ ತಂದುಕೊಂಡು ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗಿ ಇನ್ನೂ ಹೆಚ್ಚಿನ ಸಾಧನೆ ಅನ್ನೋದು ಪ್ರವೃತ್ತಿಗೆ ಬರ್ತಾ ಇದೆ ಇದೆಲ್ಲ ಆಗಬೇಕು ಈ ಜ್ಞಾನ ಬರಬೇಕು ಅಂತ ಆದರೆ ವಿದ್ಯೆ ಎಂದೆನಿಸಿಕೊಂಬ ಅನಿರುದ್ಧ ದೇವನ ಶಾಂತಿಪತಿಯಾಗಿರ್ತಕ್ಕಂಥ ಅನಿರುದ್ಧನ ಅನುಗ್ರಹದಿಂದ ಈ ರೀತಿಯಾಗಿರ್ತಕ್ಕಂಥ ಪರವಿದ್ಯ ಭಗವಂತನ ಗುಣೋತ್ಕರ್ಷ ಜ್ಞಾನ ಅನ್ನೋದು ಆಗ್ತಾ ಇದೆ ಆ ರೀತಿಯಾಗಿ ಉಪಾಸನೆ ಮಾಡಬೇಕು ಕೃತಿಪತಿ ಬುದ್ಧಿ ಎನಿಸುವನು ಬುದ್ಧಿ ಬುದ್ಧಿ ತತ್ವ ಅಂತ ಜೀವನನ್ನ ಪ್ರಾಕೃತವಾಗಿರ್ತಕ್ಕಂಥ ಬುದ್ಧಿ ತತ್ವ ಮೊದಲಾಗಿರ್ತಕ್ಕಂಥ ಇಪ್ಪತ್ನಾಲ್ಕು ತತ್ವಗಳು ಏನಿದೆ ಅದು ಲಿಂಗ ಶರೀರದ ರೂಪದಿಂದ ಎಲ್ಲ ಆವರಕ ಆಗೋಗಿದೆ ಲಿಂಗ ಶರೀರದಲ್ಲಿ ಜೀವರ ನಿಯಾಮಕನಾಗಿ ಪ್ರಜ್ಞುಮ್ನ ರೂಪಿ ಕೃತಿಪತಿ ಏನಿದೆ ಅಲ್ಲ ಅವನಿದ್ದಾನೆ ಅವನೇ ಸೃಷ್ಟಿಕಾರಕ ಮೂರ್ತಿ ಜೀವನಿಗೆ ಸೃಷ್ಟಿ ಅಂತಂದರೆ ಸ್ಥೂಲ ಶರೀರದ ಸಂಬಂಧನೇ ಸೃಷ್ಟಿ ಈ ಸೃಷ್ಟಿ ಆಗಬೇಕು ಅಂತ ಆದರೆ ಈ ಲಿಂಗ ಶರೀರ ಅನ್ನೋದು ಅವಶ್ಯಕ ಜೀವನಿಗೆ ಶರೀರ ಮಾತ್ರ ಕಲುಧರ್ಮ ಸಾಧನ ಅಂತ ಈ ಸ್ಥೂಲ ಶರೀರ ಇಲ್ಲ ಅಂತಾದರೆ ಯಾವ ಸಾಧನೆಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಸ್ಥೂಲ ಶರೀರ ಬರಬೇಕು ಅಂತ ಆದರೆ ಸಂಬಂಧ ಆಗಬೇಕು ಆಮೇಲೆ ಈ ಸ್ಥೂಲ ಶರೀರ ಅನ್ನೋದು ಬರೋದು ಅಲ್ಲಿ ಭಗವಂತ ಕೃತಿಪತಿ ಪ್ರದ್ಯುಮ್ನ ಇದ್ದು ಜೀವನನ್ನು ಒಂದು ಸ್ಥೂಲ ಶರೀರದಿಂದ ಇನ್ನೊಂದು ಶರೀರಕ್ಕೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಈ ಜನ್ಮ ಈ ಸ್ಥೂಲ ಶರೀರವನ್ನು ತ್ಯಾಗ ಮಾಡೋದು ಮುಂದಿನ ಜನ್ಮವನ್ನು ಪಡ್ಕೊಳ್ಳೋದು ಇದೇ ಸೃಷ್ಟಿ ಅಂಥೇಳಿ ಈ ಲಿಂಗ ಶರೀರಕ್ಕೆ ನಿಯಾಮಕನಾಗಿ ಅನಂತ ಜನ್ಮಗಳ ಜೊತೆಗೆ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಒಂದು ದೇಹದಿಂದ ಒಂದು ದೇಹಕ್ಕೆ ಆಯಾ ಜನ್ಮದಲ್ಲಿ ಮಾಡಿರತಕ್ಕಂಥ ಕರ್ಮದ ಲೆಕ್ಕಾಚಾರದ ಮೇಲೆ ಎಂಬತ್ನಾಲ್ಕು ಲಕ್ಷ ಯೋನೆಗಳಲ್ಲಿ ತಿರುಗಿಸ್ತಕ್ಕಂಥವನೇ ಕೃತಿಪತಿ ಬುದ್ಧಿ ಎನಿಸುವ ಇಂತಹ ಕೃತಿಪತಿಯಾಗಿರ್ತಕ್ಕಂಥ ಪ್ರತ್ಯುಮ್ನ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿ ನಮಗೆ ಸುಬುದ್ಧಿಯನ್ನು ಸದ್ಬುದ್ಧಿಯನ್ನು ಪ್ರೇರಣೆ ಮಾಡಿ ಉತ್ಕೃಷ್ಟವಾಗಿರ್ತಕ್ಕಂಥ ಗರ್ಭಗಳನ್ನು ನಮ್ಮ ಮೂಲಕ ಮಾಡಿಸಿ ಅದನ್ನು ನೀನೇ ಸಮರ್ಪಣೆ ಮಾಡಿಸ್ಕೊಂಡು ಇನ್ನೂ ಉನ್ನತೋನ್ನತ ಅಂದರೆ ಈ ಜನ್ಮದಲ್ಲಿ ಮಾಡಿದ್ದಕ್ಕಿಂತ ಮುಂದೆ ಮುಂದೆ ನಿನ್ನೆ ಜನ್ಮಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸಾಧನೆ ಆಗುವಂತೆ ನನ್ನನ್ನು ಅನುಗ್ರಹಿಸುವಂಥ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಸಿದ್ಧಿ ಎನಿಸುವ ಸಂಕರ್ಷಣ ಮುಂದೆ ಲಿಂಗ ಶರೀರದ ಮೇಲೆ ಸೂಕ್ಷ್ಮವಾಗಿರ್ತಕ್ಕಂಥ ಅನಿರುದ್ಧ ಶರೀರ ಅಂತ ಒಂದು ಆವರಣ ಆದ್ದರಿಂದ ಈ ಸ್ಥೂಲ ಶರೀರ ಸಂಯೋಗವಿಯೋಗ ರೂಪ ಏನಿದೆಯಲ್ಲ ಅದನ್ನೇ ಜನನ ಮರಣ ಅಂತ ಕರೆಯೋದು ಅಂತ ತಿಳ್ಕೊಂಡ್ವಿ ಅದೇ ಸಂಸಾರದ ಸಿದ್ಧಿ ಅಂದರೆ ಮುಂದಿನ ಜನ್ಮಗಳು ಬರ್ತಕ್ಕಂಥದ್ದು ಅದರಿಂದ ಜ್ಞಾನ ಸಿದ್ಧಿ ಆಮೇಲೆ ಮೋಕ್ಷ ಸಿದ್ಧಿಯಿಂದ ಹೀಗೆ ಎಲ್ಲ ಸಿದ್ಧಿಗೆ ನಿಯಾಮಕನಾಗಿರ್ತಕ್ಕಂಥವೂ ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಸಂಕಷ್ಟರೂಪಿ ಪರಮಾತ್ಮ ಆದ್ದರಿಂದ ಆ ಲಿಂಗ ಶರೀರದಲ್ಲಿ ಕೃತಿಪತಿ ಪ್ರದ್ಯುಮ್ನನ ಉಪಾಸನೆಯನ್ನು ಮಾಡಬೇಕು ಸ್ಥೂಲ ದೇಹದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅನಿ ಅನಿರುದ್ಧ ಶರೀರದಲ್ಲಿ ಸಿದ್ಧಿಯನ್ನೇ ಸ್ವಸಂಕರ್ಷಣ ಸಂಕರ್ಷ ರೂಪಿ ಪರಮಾತ್ಮನ ಉಪಾಸನೆ ಮುಂದೆ ಪ್ರಸಿದ್ಧ ನಾಮಕ ವಾಸುದೇವ ಅನಿರುದ್ಧ ಶರೀರ ಸಿದ್ಧಿ ಅನಿಸಿದಾಗ ಸ್ಥೂಲ ಸ್ತೂಲ ಶರೀರ ಅನ್ನೋದು ಪ್ರಸಿದ್ಧಿಗೆ ಬರುವಂಥದ್ದು ಸ್ಥೂಲ ಶರೀರದಿಂದನೇ ನಮ್ಮ ಎಲ್ಲ ಸಾಧನೆ ಅಭಿಷ್ಟ ಸಿದ್ಧಿ ಎಲ್ಲವೂ ಕೂಡ ಆಗ್ತಕ್ಕಂಥದ್ದು ಆ ಸ್ಥೂಲ ಶರೀರದಲ್ಲಿ ನಿಂತು ಜೀವನಿಗೆ ಮೋಕ್ಷದಲ್ಲಿ ಹೊಂದತಕ್ಕಂಥ ಅಥವಾ ಸಿದ್ಧಿ ರೂಪವಾಗಿರ್ತಕ್ಕಂಥ ಪ್ರಸಿದ್ಧಿಯನ್ನು ತಂದು ಕೊಡ್ತಕ್ಕಂಥವನೇ ಪರಮಾತ್ಮ ಆದ್ದರಿಂದ ಪ್ರಸಿದ್ಧ ನಾಮಕ ವಾಸುದೇವ ಅಂತ ಈ ರೀತಿಯಾಗಿ ಕರೀತಕ್ಕಂಥದ್ದು ಹೀಗೆ ಅನಿರುದ್ಧಾದಿ ನಾಲ್ಕು ರೂಪಗಳಿಂದ ನಮ್ಮ ನಾಲ್ಕು ಶರೀರಗಳಲ್ಲಿ ನಿಯಮನ ಮಾಡ್ತಕ್ಕಂಥವರು ಭಗವಂತನೇ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ಮತ್ತು ವಾಸುದೇವ ಅಂತ ಇದು ಒಂದು ರೀತಿಯಾಗಿ ವಿಮರ್ಶೆ ಇನ್ನೊಂದು ರೀತಿಯಾಗಿ ವಿದ್ಯೆ ಅಂದರೆ ಜ್ಞಾನ ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಆ ಜ್ಞಾನವು ಕೂಡ ಮೂರು ರೀತಿಯಾಗಿ ಇರತಕ್ಕಂಥದ್ದು ಸಾತ್ವಿಕ ರಾಜಸ ತಾಮಸ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾನೆ ಈ ಸಾತ್ವಿಕ ಜ್ಞಾನ ಅನ್ನೋದು ಮೋಚಕ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಕಾರಣೀಭೂತವಾಗಂಥದ್ದು ರಾಜಸ ಮತ್ತು ತಾಮಸ ಜ್ಞಾನ ಏನಿದೆಯಲ್ಲ ಅದು ಬಂಧಕ ಮತ್ತೆ ಮತ್ತೆ ಈ ಜನನ ಮರಣರೂಪವಾಗಿರ್ತಕ್ಕಂಥ ಸಂಸಾರದಲ್ಲಿ ತಂದು ಹಾಕ್ತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ಸಾತ್ವಿಕ ಜ್ಞಾನವನ್ನು ಹೆಚ್ಚು ಮಾಡಿ ನಮ್ಮನ್ನು ಮೋಕ್ಷ ತನಕ ಕರ್ಕೊಂಡು ಹೋಗ್ತಾನೆ ಅವನನ್ನು ಉಪಾಸನೆ ಮಾಡದೇ ಇದ್ದರೆ ರಾಜಸ ತಾಮಸ ಜ್ಞಾನಗಳನ್ನು ಹೆಚ್ಚಾಗಿ ನಮ್ಮಲ್ಲಿ ಅಭಿವ್ಯಕ್ತಿ ಮಾಡಿ ಮತ್ತೆ ಸಂಸಾರದಲ್ಲಿ ಹಾಕ್ತಾನೆ ಇಲ್ಲಾಂದ್ರೆ ತಮಸ್ಸಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಶಿಕ್ಷೆ ಅನುಭವಿಸಿದ ನಂತರ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ಹಾಕ್ತಾನೆ ನರಕ ಅಥವಾ ತಮಸ್ಸು ಅಥವಾ ಪುನರಾವೃತ್ತಿರಹವಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸುವಂತೆ ತನ್ನ ತಮಸ್ಸಿಗೆ ಹಾಕ್ತಾನೆ ಆದ್ರಿಂದ ಈ ರೀತಿಯಾಗಿ ನಮಗೆ ಸತ್ವ ಕರ್ಮಗಳಲ್ಲಿ ಪ್ರೇರಣೆ ಆಗಬೇಕು ಅಂತ ಆದರೆ ಸತ್ವಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಸಾತ್ವಿಕ ಗುಣವನ್ನು ಪ್ರಚೋದನೆ ಮಾಡಿ ನಮಗೆ ಮೋಕ್ಷ ತನಕ ಕರ್ಕೊಂಡು ಹೋಗ್ತಾನೆ ಆದ್ದರಿಂದ ಆ ರೀತಿಯಾಗಿ ವಿದ್ಯೆ ಅಂದರೆ ಜ್ಞಾನ ಅಂಥೇಳಿ ನಮಗೆ ಸಾತ್ವಿಕವಾಗಿರ್ತಕ್ಕಂಥ ಜ್ಞಾನವನ್ನು ಅಭಿವೃದ್ಧಿ ಮಾಡು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಅನಿರುದ್ಧ ಪರಮಾತ್ಮನಲ್ಲಿ ಉಪಾಸನೆ ಮಾಡಬೇಕು ಕೃತಿಪತಿ ಬುದ್ಧಿ ಎನಿಸುವನು ಬುದ್ಧಿ ಅಂದರೆ ವಿವೇಚನಾ ಸಾಮರ್ಥ್ಯ ಸಾರ ಅಸಾರ ವಿವೇಚನಾ ಜ್ಞಾನ ಅಂತ ಕರ್ತವ್ಯದ ಮಾರ್ಗವನ್ನು ನಿರ್ಧಾರ ಆಗಬೇಕು ನಮಗೆ ದ್ವಂದ್ವ ಕಾಡ್ತಾ ಇದೆ ಆಗ ಕೃತಿಪತಿ ಪ್ರಜ್ಞುಮ್ನನ್ನು ಕುರಿತು ಉಪಾಸನೆ ಮಾಡಿದ್ರೆ ನಮಗೆ ದೃಢವಾಗಿರ್ತಕ್ಕಂಥ ಜ್ಞಾನ ಬರುತ್ತೆ ಏನು ಡಿಸಿಷನ್ ತಗೋಬೇಕು ಅಂತ ಆ ರೀತಿಯಾಗಿ ಅಲ್ಲೂ ಕೂಡ ಸಾತ್ವಿಕ ರಾಜಸ ತಾಮಸ ಅಂತ ಹೇಳಿದ್ವಿ ಆ ರೀತಿಯಾಗಿ ಸಾತ್ವಿಕರಲ್ಲಿ ಸಾತ್ವಿಕ ರಾಜಸರಲ್ಲಿ ರಾಜಸ ತಾಮಸರಲ್ಲಿ ತಾಮಸ ಆ ಬುದ್ಧಿಶಕ್ತಿ ಜೀವನಿಗೆ ಹುಟ್ಟಿನಿಂದಲೇ ಸ್ವರೂಪವಲ್ಲೇ ಬಂದಿರುತ್ತೆ ಹುಟ್ ಅದು ಕೃತಿಪತಿ ಪ್ರದ್ಯುಮ್ನ ಅಧೀನವಾಗಿರ್ತಕ್ಕಂಥದ್ದು ಅವನಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮಗೆ ವಿವೇಚನಾ ಸಾಮರ್ಥ್ಯವನ್ನು ನಮ್ಮ ಯೋಗ್ಯತಾನುಸಾರ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಬೇಕಾಗುವಂತೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡಿದ್ವಿ ಅಂತ ಆದರೆ ಪ್ರಜೋತಮೋ ಗುಣಗಳ ಕಾರ್ಯ ಪ್ರವೃತ್ತಿಗೆ ಬಾರದಂತೆ ಸಾತ್ವಿಕ ಗುಣ ಪ್ರಚೋದನೆಯನ್ನು ಮಾಡ್ತಾನೆ ಭಗವಂತ ಕೃತಿಪತಿ ಪ್ರತ್ಯುಮ್ನ ಅವನೇ ಬುದ್ಧಿಯನ್ನು ಕೊಡ್ತಕ್ಕಂಥವನು ವಿವೇಚನ ಸಾಮರ್ಥ್ಯವನ್ನು ಕೊಡ್ತಕ್ಕಂಥವನು ಆ ರೀತಿಯಾಗಿ ಅವನನ್ನು ಉಪಾಸನೆಯನ್ನು ಮಾಡಬೇಕು ಸಿದ್ಧಿ ಎನಿಸುವ ಸಂಕರ್ಷಣ ಸಿದ್ಧಿ ಅಂದರೆ ಪ್ರಸಿದ್ಧಿ ಇದು ಯೋಗಜನ್ಯ ಅಂದರೆ ಯೋಗದಿಂದ ಬರ್ತಕ್ಕಂಥ ಅಷ್ಟೈಶ್ವರ್ಯ ಸಿದ್ಧಿ ಅಂತ ಅಣಿಮ ಮಹಿಮಾ ಚೈವ ಗರಿಮ ಲಗಿಮ ತಥಾ ಪ್ರಾಪ್ತಿ ಪ್ರಾ ಕಾಮ್ಯ ಈಶತ್ವಂ ವಶಿತ್ವಂಚ ಅಷ್ಟಸಿದ್ಧಯ ಹ ಅಂಥೇಳಿ ಇವೆ ಅಷ್ಟಸಿದ್ಧಿಗಳು ಅಂತ ಏನು ಅಣಿಮ ಮಹಿಮಾ ಅಂತೆಲ್ಲ ಅಂತಂದರೆ ಅಣಿಮ ಅಂದರೆ ಪರಮಾಣುವಿನಂತೆ ಸಣ್ಣ ಸೂಕ್ಷ್ಮವಾದ ರೂಪವನ್ನು ತಗೊಳ್ಳೋದು ಅಥವಾ ಆಕಾಶದಂತೆ ವ್ಯಾಪ್ತವಾಗಿರ್ತಕ್ಕಂಥ ರೂಪವನ್ನು ತಗೊಳ್ಳೋದು ಅದಕ್ಕೆ ಅಣಿಮ ಮಹಿಮಾ ಅಂದರೆ ಸ್ಥೂಲವಾಗಿರ್ತಕ್ಕಂಥ ದೊಡ್ಡ ರೂಪವನ್ನು ತಗೊಳ್ಳೋದು ಗರಿಮಾ ಅಂದರೆ ಬೆಟ್ಟದಷ್ಟು ಹಗುರವಾಗಿರ್ತಕ್ಕಂಥ ರೂಪವನ್ನು ಧಾರಣೆ ಮಾಡೋದು ಲಘಿಮ ಅಂದರೆ ಹತ್ತಿಯಷ್ಟು ಹಗುರವಾಗಿರ್ತಕ್ಕಂಥ ರೂಪವನ್ನು ಧಾರಣೆ ಮಾಡೋದು ಪ್ರಾಪ್ತಿ ಅಂದರೆ ಇನ್ನೊಬ್ಬರ ಅವಯವಗಳಿಂದ ಕಣ್ಣು ಕೈ ಕಾಲು ಇವುಗಳ ಮೂಲಕ ನಮ್ಮ ಕಾರ್ಯವನ್ನು ನಾವು ಸಾಧನೆ ಮಾಡಿಕೊಳ್ಳೋದು ಪ್ರಾಕಾಮ್ಯ ಅಂದರೆ ವಿಷಯ ಪದಾರ್ಥ ಇಲ್ಲದೇನೂ ಕೂಡ ನಾವು ಆಯಾ ಪದಾರ್ಥಜನ್ಯವಾಗಿರ್ತಕ್ಕಂಥ ಸುಖವನ್ನು ಪಡೆಯೋದು ಪದಾರ್ಥ ಎದುರಿಗಿರಲ್ಲ ಆ ಪದಾರ್ಥಗಳು ಉದಾಹರಣೆಗೆ ಜಿಲೇಬಿ ತಿಂದಂತಾಗಬೇಕು ಅಂತ ಆದರೆ ತಕ್ಷಣದಲ್ಲಿ ಅದು ಅನುಭವ ಎದುರಿಗೆ ಜಿಲೇಬಿ ಇಲ್ಲ ಯಾರೂ ಮಾಡಿಕೊಟ್ಟಿಲ್ಲ ನಾವು ಮಾಡಿಲ್ಲ ಆದರೂ ಅದರ ತಿಂದ ಅನುಭವ ಅದರಿಂದ ಆಗ್ತಕ್ಕಂಥ ಸುಖದ ಅನುಭವ ಆಗಬೇಕು ಅಂತಾದರೆ ಪ್ರಾಕಾಮ್ಯ ಇದರಿಂದ ಸಾಧ್ಯ ಈ ಶಿತ್ವ ಅಂದರೆ ಅಧಿಕ ಶಕ್ತಿ ನಮ್ಮ ವಯಸ್ಸು ಅಥವಾ ನಮ್ಮ ಯೋಗ್ಯತೆಗಿಂತ ಹೆಚ್ಚಿನ ಶಕ್ತಿಯನ್ನು ಪಡೆಯೋದೆ ಈ ಶಿತ್ವ ವಶಿತ್ವ ಅಂತಂದರೆ ವಿಷಯಾಸಕ್ತಿಯ ಬಂಧನಕ್ಕೆ ಒಳಗಾಗದಂತೆ ಇರತಕ್ಕಂಥದ್ದು ವಶಿತ್ವ ಇನ್ನ ಪ್ರಾಕಾಶ ಅಂತಲೂ ಇನ್ನೊಂದು ಸಿದ್ಧಿ ಇದೆ ಅದೇನು ಅಂತ ಕೇಳಿದ್ರೆ ವೇದಾದಿಗಳನ್ನೆಲ್ಲ ಅಧ್ಯಯನ ಮಾಡದೇ ಇದ್ದರೂ ಕೂಡ ಯೋಗ ಬಲದಿಂದ ಪದಾರ್ಥವನ್ನು ತಿಳ್ಕೊಳ್ಳೋದು ಅಶ್ರುತ ಪ್ರತಿಭೆ ನಾವು ಹಿಂದೆ ಶ್ರವಣ ಮಾಡಿಲ್ಲದೆ ಕೂಡ ಅದರ ಬಗ್ಗೆ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅದಕ್ಕೆ ಪ್ರಾಕಾಶ ಅಂತ ಕರೆಯೋದು ಇದನ್ನು ಪ್ರಾಪ್ತಿಯ ಜೊತೆಗೆ ಸೇರಿಸಿ ಹೇಳ್ತಾರೆ ಅದರಿಂದ ಅಷ್ಟಸಿದ್ಧಿಗಳು ಅಂತಲೇ ಎಂಟು ಅಂತಲೇ ಗಣನೆ ಮಾಡ್ತಕ್ಕಂಥದ್ದು ಮಹಿಮಾ ಜೊತೆಗೆ ಗರಿಮೆಯನ್ನು ಸೇರಿಸಿದ್ರು ಅದೇ ರೀತಿಯಾಗಿ ಎಂಟು ಸಿದ್ಧಿಗಳು ಅಂತ ಭಾಗವತ ಏಕಾದಶ ಸ್ಕಂದದಲ್ಲಿ ಹನ್ನೊಂದು ರೀತಿಯಾಗಿ ಹದಿನೆಂಟು ಸಿದ್ಧಿಗಳನ್ನು ಹಿಡಿತಾರೆ ಮನೋಮೇಗ ಬಯಸಿದ ರೂಪ ಪರಕಾಯ ಪ್ರವೇಶ ಸ್ವಚ್ಛಂದ ಮರಣ ದೇವತೆಗಳೊಂದಿಗೆ ವಿಹಾರ ಮಾಡೋದು ತಾನು ಸಂಕಲ್ಪ ಮಾಡದಂತೆ ಎಲ್ಲವನ್ನು ಕೂಡ ಸಿದ್ಧಿ ಮಾಡಿಕೊಳ್ಳೋದು ಈ ಆರು ಕೂಡ ಪ್ರಾಪ್ತಿ ಅಂತ ಹೇಳಿದ್ವಿ ಅದರಲ್ಲಿ ಬರ್ತಕ್ಕಂಥದ್ದು ದೂರ ಇನ್ನು ದೂರಶ್ರವಣ ದೂರದರ್ಶನ ತ್ರಿಕಾಲಜ್ಞಾನ ಪರಚಿತ್ತಭಿಜ್ಞತೆ ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಇವು ನಾಲ್ಕು ಕೂಡ ಪ್ರಾಕಾಶದಲ್ಲಿ ಸೇರಿರತಕ್ಕಂಥದ್ದು ತನ್ನ ಇಚ್ಛೆಯಂತೆ ಎಲ್ಲ ಪ್ರಾಣಿಗಳು ಮನುಷ್ಯರು ವರ್ತನೆ ಮಾಡುವಂತೆ ಮಾಡೋದು ಶೀತ ಉಷ್ಣ ಈ ದ್ವಂದ್ವವನ್ನು ಸಹನ ಮಾಡುವಂಥ ಶಕ್ತಿ ಅಗ್ನಿಸ್ತಂಭನ ವಿದ್ಯೆ ಜಲಸ್ತಂಭನ ವಿದ್ಯೆ ಸೂರ್ಯಸ್ತಂಭ ಶಸ್ತ್ರ ಅಸ್ತ್ರಾದಿ ಸ್ತಂಭ ಎಂಥದೇ ಶಸ್ತ್ರಾಸ್ತ್ರಾದಿಗಳು ಬಂದರೂ ಕೂಡ ಅದನ್ನು ನಿಗ್ರಹಿಸುವಂತಹ ಸಾಮರ್ಥ್ಯ ಯಾರಿಂದಲೂ ಪರಾಜಯ ಹೊಂದದೇ ಇರತಕ್ಕಂಥದ್ದು ಇವು ಹೇಳು ಕೂಡ ಈಶತ್ವಗಳು ಇನ್ನ ವಿಷಯ ಭೋಗ ಇಲ್ಲದೆ ಸುಖ ಪಡೆಯುವುದು ಇದು ಪ್ರಾಕಾಮ್ಯ ಇವೇ ಅಷ್ಟಾದಶ ಅಥವಾ ಸಿದ್ಧಿಗಳು ಸಂಕಷ್ಟ ರೂಪಿ ಪರಮಾತ್ಮನಲ್ಲಿ ಎಲ್ಲ ಸಿದ್ಧಿಗಳು ಕೂಡ ಪರಿಪೂರ್ಣವಾಗಿ ಇರ್ತಕ್ಕಂಥದ್ದು ಅವನನ್ನು ಧ್ಯಾನ ಮಾಡಿ ಎಂ ಯಥಾಯತ ಉಪಾಸತೆ ತದೆಯೋಭವತಿ ಆ ಸಂಕರ್ಷಣ ಸಿದ್ಧಿ ಎನಿಸುವ ಸಂಕರ್ಷಣ ಅಂತ ಉಪಾಸನೆ ಮಾಡಿದ್ರೆ ಜೀವನ ಸ್ವರೂಪಯೋಗ್ಯತ ಅನುಸಾರ ಅಷ್ಟಸಿದ್ಧಿಗಳು ಅಷ್ಟಾದಷ್ಟಿಗಳನ್ನು ಜೀವ ಪಡ್ಕೊಳ್ಳಿಕ್ಕೆ ಸಾಧ್ಯ ಆದ್ದರಿಂದ ಸಿದ್ಧಿಕಾರಕನಾದ್ದರಿಂದ ಸಂಕರ್ಷಣನಿಗೆ ಸಿದ್ಧಿಯನ್ನೇ ಸ್ವಸಂಕರ್ಷಣ ಅಂತ ಹೇಳಿದಾಸು ಪ್ರಯೋಗವನ್ನು ಮಾಡುವಂಥದ್ದು ಪ್ರಸಿದ್ಧ ನಾಮಕ ವಾಸುದೇವ ಪ್ರಸಿದ್ಧಿ ಅಂದರೆ ಯೋಗ ಸಿದ್ಧಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷಾನಂದ ಸಿದ್ಧಿ ಇದಕ್ಕೆ ವಾಸುದೇವರೂಪಿ ಪರಮಾತ್ಮನೇ ನಿಯಾಮಕನಾಗಿರ್ತಕ್ಕಂಥದ್ದು ಇದು ನಾಲ್ಕು ರೀತಿಯಾಗಿರ್ತಕ್ಕಂಥದ್ದು ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಮತ್ತು ಸಾಯುಜ್ಯ ಅಂತ ನಾಲ್ಕು ಪರಮಾತ್ಮನ ಅಂಗಗಳಲ್ಲೇ ನೆಲೆಸತಕ್ಕಂಥದ್ದು ಇದು ಸಾಯುಜ್ಯ ಯುಜುರ್ ಯೋಗ ಅಂತ ಪರಮಾತ್ಮನ ಅವಯವಗಳಲ್ಲಿ ಸೃಷ್ಟಿಗೆ ಬಂದು ಅಲ್ಲೇ ನೆಲೆಸಿ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಮತ್ತೆ ಮುಂದೆ ಅಲ್ಲೇ ಲಯ ಹೊಂದತಕ್ಕಂಥದ್ದು ಅದು ಸಾಯುಜ್ಯ ಮೋಕ್ಷ ಇದು ತತ್ವಾಭಿಮಾನಿ ದೇವತೆಗಳಿಗೆ ಮಾತ್ರ ಪ್ರಾಪ್ತಿಯಾಗ್ತಕ್ಕಂಥದ್ದು ಇನ್ನೊಂದು ನೆಕ್ಸ್ಟು ಸಾಲೋಕ್ಯ ಭಗವಂತನ ಅಂತಃಪುರದಲ್ಲೇ ವಾಸ ಮಾಡತಕ್ಕಂಥದ್ದು ಅಲ್ಲೇ ಸ್ವರೂಪ ಆನಂದವನ್ನು ಅನುಭವಿಸ್ತಕ್ಕಂಥದ್ದು ಅದು ಸಾಲೋಕ್ಯ ಮುಂದಿಂದು ಸಾಮೀಪ್ಯ ವೈಕುಂಠ ಶ್ವೇತದ್ವೀಪ ಅನಂತಾಸನ ಅಂತ ಏನು ಪರಮಾತ್ಮನ ಲೋಕಗಳಿದೆ ಅದಕ್ಕೆ ಸಮೀಪ ಪ್ರದೇಶದಲ್ಲಿ ಇದ್ದು ವಾಸ ಮಾಡಿ ವಿಹಾರ ಮಾಡತಕ್ಕಂಥದ್ದು ಆನಂದವನ್ನು ಅವರವರ ಯೋಗ್ಯತಾನುಸಾರ ಅನುಭವಿಸ್ತಕ್ಕಂಥದ್ದು ಅದು ಸಾಮೀಪ್ಯ ಸಮೀಪದಲ್ಲಿ ಇದ್ದು ವಾಸ ಮಾಡಿ ಅನುಭವಿಸ್ತಕ್ಕಂಥದ್ದು ಸಾರೂಪ್ಯ ಅಂದರೆ ಸತ್ಯಲೋಕಾದಿಗಳಲ್ಲಿ ಭಗವಂತನಂತೆ ಚತುರ್ಭುಜ ಚಕ್ರ ಶಂಕ ಗದ ಇತ್ಯಾದಿ ಎಲ್ಲವನ್ನು ಹೊಂದಿ ವಿಹಾರ ಮಾಡತಕ್ಕಂಥದ್ದು ಸಾರೂಪ್ಯ ಮೋಕ್ಷ ವಾದರಾಜರು ವೈಕುಂಠವರ್ಣನೆಯೊಳಗೆ ತಿಳಿಸ್ತಾರೆ ಮೋಕ್ಷ ರೂಪವಾಗಿರ್ತಕ್ಕಂಥ ಪ್ರಸಿದ್ಧಿಗೆ ನಿಯಾಮಕನಾಗಿರ್ತಕ್ಕಂಥ ವಾಸುದೇವರೂಪಿ ಪರಮಾತ್ಮ ಈ ಸಾರೂಪ್ಯ ಮೋಕ್ಷ ಅನ್ನೋದು ಎಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದು ಭಗವಂತನಂತೆ ಚಕ್ರ ಶಂಕ ಪೀತಾಂಬರ ಇದೆಲ್ಲವನ್ನು ಧಾರಣೆ ಮಾಡಬೇಕು ಅಂತ ಅಂದರೆ ಭಗವಂತ ಎಲ್ಲರಿಗೂ ಕೂಡ ಅದನ್ನು ಅನುಗ್ರಹಿಸ್ತಾನೆ ಆದರೆ ಶೇಷಶಾಹಿತ್ವ ಗರುಡ ವಾಹನತ್ವ ಶ್ರೀವತ್ಸ ಕೌಸ್ತುಭ ಇದನ್ನು ಮಾತ್ರ ಯಾರಿಗೂ ಕೊಡಲ್ಲ ಭಗವಂತ ಇದು ಅಸಾಧಾರಣ ಲಕ್ಷಣಗಳು ಭಗವಂತನದ್ದು ಸಾರೂಪ್ಯ ಮೋಕ್ಷದಲ್ಲಿ ಕೊಡ್ತಕ್ಕಂಥ ಚಕ್ರ ಶಂಕ ಇದೆಲ್ಲವೂ ಕೂಡ ಸಾಧಾರಣ ಲಕ್ಷಣಗಳು ಅಂತಂದರೆ ಮುಕ್ತರು ಅಪೇಕ್ಷೆ ಪಟ್ಟರೆ ಅವನ್ನೆಲ್ಲ ಧಾರಣೆ ಮಾಡ್ಬೋದು ಅಂತ ಹೀಗೆ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ರೂಪಗಳಿಂದ ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಅಂತ ನಾಲ್ಕು ರೂಪಗಳಿಂದ ಆ ನಾಲ್ಕು ಗುಣಗಳಿಗೆ ಅಭಿಮಾನಿ ಅಥವಾ ನಿಯಾಮಕ ರೂಪ ಆಗಿರ್ತಾನೆ ಭಗವಂತ ಇಂಥ ಪರಮಾತ್ಮ ಅನವದ್ಯ ದೋಷ ದೂರ ಗುಣಪರಿಪೂರ್ಣನೇ ಆಗಿರ್ತಕ್ಕಂಥವನು ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಗುಣಗಳಲ್ಲಿ ದೋಷ ಇರ್ಬೋದು ಆದರೆ ಆ ಗುಣದಲ್ಲಿರ್ತಕ್ಕಂಥ ಭಗವಂತ ಏನಿದೆ ಅಂದ ಗುಣದಲ್ಲಿ ತಾನಿದ್ದು ಗುಣಗುಣ ಎಂದೇನೆ ಸುಮನ ಆ ಗುಣದಲ್ಲಿ ದೋಷ ಇದ್ದರೂ ಕೂಡ ಆ ಗುಣದಲ್ಲಿ ವ್ಯಾಪ್ತಿಯಾಗಿರ್ತಕ್ಕಂಥ ಭಗವಂತ ದೋಷ ದೂರ ಆಗಿದ್ದಾನೆ ಅನ್ನೋದಂತೇಳಿಸೋಕ್ಕೆ ಅನವಾದ್ಯ ದೋಷ ದೂರ ಗುಣಪರಿಪೂರ್ಣ ಕೇವಲ ಪ್ರತಿಮೆಗಳಿದ್ದಂತೆ ಯಾವುದು ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇತ್ತೇನಿದೆಯಲ್ಲ ಅದು ಪ್ರತಿಮೆಗಳಿದ್ದಂತೆ ಆ ಪ್ರತಿಮೆಗಳಲ್ಲಿ ಅಂತರ್ಯಾಮಕನಾಗಿ ಭಗವಂತ ಇರ್ತಾನೆ ಆಯ ಹೆಸರಿನಿಂದ ತದ್ರೂಪ ತದಾಕಾರ ತತ್ ಶತವಾಚ್ಯನಾಗಿ ಭಗವಂತ ಇರ್ತಾನೆ ವಿದ್ಯಾ ವಿದ್ಯೆ ಮಮತನು ವಿದ್ಯುದ್ಧವ ಶರೀರಿಣ ಅಂತ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಪರಮಾತ್ಮನಿಗೆ ವಿದ್ಯೆ ಅವಿದ್ಯೆ ಇದೆಲ್ಲ ಪ್ರತಿಮಾಸ್ಥಾನೀಯವಾಗಿ ಇರ್ತಕ್ಕಂಥದ್ದು ಅದರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಅದೇ ಅದೇ ಹೆಸರಿನಿಂದ ಕರೆಸಿಕೊಂಡು ಅಲ್ಲಿರ್ತಾನೆ ಪ್ರತಿಮೆಗೂ ಪ್ರತಿಮೆಯಲ್ಲಿ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೂ ಭೇದವನ್ನು ಹೇಗೆ ಹೇಳ್ತೀವೋ ಅದೇ ರೀತಿಯಾಗಿ ವಿದ್ಯೆ ಮೊದಲಾದವುಗಳಲ್ಲೂ ಅಲ್ಲಿ ಇರ್ತಕ್ಕಂಥ ಅಂತರ್ಯಾಮಿ ಭಗವಂತನಿಗೂ ಕೂಡ ಭೇದ ಇದ್ದೇ ಇದೆ ಪರಮಾತ್ಮ ನಿತ್ಯ ಜ್ಞಾನಾನಂದ ಸ್ವರೂಪನಾಗೇ ಇರ್ತಾನೆ ಯಾರು ಈ ರೀತಿಯಾಗಿ ತಿಳಿತಾನೋ ಅರಿತವನವನೇ ಪಂಡಿತನೋ ಅಥವಾ ಕೋವಿದನು ಆ ರೀತಿಯಾಗಿ ತಿಳ್ಕೊಂಡವನೇ ಜ್ಞಾನಿ ಅಂತ ಕೋ ಅಂದರೆ ವೇದಗಳು ವಿತ್ತಂದರೆ ಜ್ಞಾನ ವೇದ ವೇದಾಂತದ ಜ್ಞಾನ ತಿಳ್ಕೊಂಡ್ರೆ ಅವನನ್ನು ಜ್ಞಾನಿ ಅಂತ ಹೇಳೋದು ಲೋಕದಲ್ಲಿ ಬೇಕಾದಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದರೂ ಕೂಡ ಲೋಕದ ಜ್ಞಾನವನ್ನು ಪಡ್ಕೊಂಡವನನ್ನು ಜ್ಞಾನಿ ಅಂತ ಪಾರಿಭಾಷಿಕ ಶಬ್ದದಲ್ಲಿ ಹೇಳಲ್ಲ ವಿಷ್ಣು ಉತ್ಕರ್ಷ ಜ್ಞಾನಂ ಜ್ಞಾನ ಅಂತ ಹೇಳಿದಂತೆ ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ಜ್ಞಾನವೇ ಜ್ಞಾನ ಅದೇ ಪರವಿದ್ಯೆ ಅದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮೋಕ್ಷವನ್ನು ಸಾಧಿಸಲಿಕ್ಕೆ ಸಾಧನ ರೂಪವಾಗಿರ್ತಕ್ಕಂಥದ್ದು ಅಲ್ಲಿ ನಿಯಾಮಕ ಭಗವದ್ ರೂಪಗಳು ಅನಿರುದ್ಧ ಸಂಕರ್ಷಣ ಮತ್ತು ವಾಸುದೇವ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ವಾಸುದೇವರೂಪಿ ಪರಮಾತ್ಮ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ